ಟಿಆರ್ ವೆಂಕಟರಾಮ ಶಾಸ್ತ್ರಿಗಳು ಟಿಆರ್ ವೆಂಕಟರಾಮ ಶಾಸ್ತ್ರಿಗಳು ಶಿವಸ್ವಾಮಿ ಅಯ್ಯರ್ ಅವರ ಶಿಷ್ಯಪ್ರಾಯರು ಫೆಡರಲ್ ಕೋರ್ಟಿನ ಜಡ್ಜಿಯಾಗಿದ್ದು ನಿವೃತ್ತರಾದ ಸರ್ ಎಸ್ ವರದಾಚಾರಿಯವರು ವೆಂಕಟರಾಮ ಶಾಸ್ತ್ರಿಗಳು ಶಿವಸ್ವಾಮಿ ಅಯ್ಯರ್ ಅವರ ಆಫೀಸಿನಲ್ಲಿ ವಕೀಲಿ ವೃತ್ತಿಯನ್ನು ಕಲಿತು ಅವರಿಗೆ ಸಹಾಯಕರಾಗಿದ್ದರು ವೆಂಕಟರಾಮ ಶಾಸ್ತ್ರಿಗಳು ಶಿವಸ್ವಾಮಿ ಅಯ್ಯರ್ ಅವರಲ್ಲಿ ಉಮೇದುವಾರರಾಗಿ ಸೇರಿದ್ದ ಕತೆ ಹೇಳತಕ್ಕದ್ದಾಗಿದೆ ಯೋಗ್ಯತಾ ಪರೀಕ್ಷೆ ಶಾಸ್ತ್ರಿಗಳು ಬಿಎಲ್ ಪಾಸ್ ಮಾಡುವ ವೇಳೆಗೆ ಶಿವಸ್ವಾಮಿ ಅಯ್ಯರ್ ಅವರು ಪ್ರಸಿದ್ಧ ದೊಡ್ಡದಾಗಿತ್ತು ಅವರ ವಿದ್ವತ್ಕೀರ್ತಿಯು ವಿಸ್ತಾರವಾಗಿತ್ತು ಇಂತವರಲ್ಲಿ ತಾವು ಸೇರಬೇಕೆಂದು ಶಾಸ್ತ್ರಿಗಳು ಮನಸ್ಸು ಮಾಡಿ ಶಿವಸ್ವಾಮಿ ಅಯ್ಯರವರಿಗೆ ಬಂಧುಗಳಾಗಿದ್ದ ಸೀತಾರಾಮ್ ಅಯ್ಯರ್ ಎಂಬುವರಿಂದ ಶಿಫಾರಸು ಪತ್ರವನ್ನು ಪಡೆದುಕೊಂಡು ಶಾಸ್ತ್ರಿಗಳು ಅಯ್ಯರು ಇಬ್ಬರು ದ್ರಾವಿಡ ಬ್ರಾಹ್ಮೀಣರೇ ಆದರೂ ಅವರು ಬೇರೆ ಬೇರೆ ಪಂಗಡಗಳವರು ಹಿಂದಿನ ಕಾಲದಲ್ಲಿ ವಿವಾಹಾದಿ ಸಂಬಂಧಗಳು ಬೇರೆ ಪಂಗಡಗಳ ನಡುವೆ ಬೆಳೆಯುತ್ತಿರಲಿಲ್ಲ ಶಿವಸ್ವಾಮಿ ಅಯ್ಯರವರು ಬೃಹಚ್ ಚರಣದ ಐದಾರು ಒಳಪಂಗಡಗಳಲ್ಲಿ ಯಾವುದೋ ಒಂದಕ್ಕೆ ಸೇರಿದವರು ವೆಂಕಟರಾಮ ಶಾಸ್ತ್ರಿಗಳು ಚೋಳ ದೇಶದ ಒಡಮರು ಸೀತಾರಾಮ ಅಯ್ಯರ್ ಅವರ ಕಾಗದವನ್ನು ವೆಂಕಟರಾಮ ಶಾಸ್ತ್ರಿಗಳು ಶಿವಸ್ವಾಮಿ ಅಯ್ಯರ್ ಕೈಗೆ ಕೊಟ್ಟ ಕೂಡಲೇ ಅವರು ಪ್ರಸನ್ನರಾಗದೆ ಸೀತಾರಾಮನು ಏಕೆ ಕಾಗದ ಬರೆದಿದ್ದಾನೆ ಶಿಪಾರಸು ಕಾಗದಗಳಿಗೆ ನಾನು ಬೆಲೆ ಅವನಿಗೆ ತಿಳಿದ ತಿಳಿದೆಯಲ್ಲ ಎಂದು ಹೇಳುತ್ತಾ ಕಾಗದವನ್ನು ನೋಡಿಕೊಂಡು ಇರಲಿ ನೀವು ಗುರುವಾರ ಬೆಳಗ್ಗೆ ಬನ್ನಿ ಎಂಟು ಗಂಟೆಗೆ ಸರಿಯಾಗಿ ಎಂದರು ವೆಂಕಟರಾಮ ಶಾಸ್ತ್ರಿಗಳು ಅದರಂತೆ ಗುರುವಾರ ಹೋಗಿ ಕಳಿಸಿಕೊಂಡ ಕೂಡಲೇ ಶಿವಸ್ವಾಮಿ ಅಯ್ಯರ್ ಅವರು ಒಂದು ಪುಸ್ತಕವನ್ನು ಅವರ ಮುಂದೆ ಹಿಡಿದು ಇದನ್ನು ಓದಿ ಎಂದರು ಶಾಸ್ತ್ರಿಗಳು ಓದಿದರು ಹೀಗೆ ಸೆಸೆಮಿ ಆಂಡ್ ಲೀಲೀಸ್ ಆ ಮೊದಲನೆಯ ಮಾತು ಮೂರು ಮಾತ್ರೆಯ ಎರಡೆ ನಿಘಂಟುವಿನಲ್ಲಿ ಮೂರು ಎಂದು ತೋರಿಸಿದೆ ಆಹಾ ಸರಿ ನಿಗಂಟು ನೋಡುವ ಅಭ್ಯಾಸ ಇದೆ ಒಳ್ಳೆಯದು ಸುಬ್ರಹ್ಮಣ್ಯ ಅಯ್ಯರ್ ಇದು ಅವರ ಗುಮಾಸ್ತರ ಹೆಸರು ಇವರು ನಾಳೆ ಬೆಳಗಿನಿಂದ ಈ ಆಫೀಸಿಗೆ ಬರುತ್ತಾರೆ ಅವರಿಗೆ ಕುರ್ಚಿ ಮೇಜು ಮೊದಲಾದ ಏರ್ಪಾಟುಗಳನ್ನು ಮಾಡಬೇಕು ಇದು ಶಿವ ಶಿವಸ್ವಾಮಿ ಅಯ್ಯರ್ ಅವರ ದಾರಿ ಯೋಗ್ಯತಾ ಪರೀಕ್ಷೆಯನ್ನು ಸ್ವತಂತ್ರವಾಗಿ ಮಾಡಬೇಕು ಮತ್ತು ಅದು ಪ್ರಮಾಣವತ್ತಾದ ಪರೀಕ್ಷೆ ನೈಗಂಟುಗಳು ನೈಗಂಟು ಕರು ವೆಂಕಟರಾಮ ಶಾಸ್ತ್ರಿಗಳಿಗೂ ಅದೇ ಗುಣ ಬಂದಿತ್ತು ಅವರು ನೈಗಂಟು ಕರು ಒಂದು ದಿನ ಮದ್ರಾಸಿನಿಂದ ಬಂದು ಬೆಂಗಳೂರಿನಲ್ಲಿ ಇಳಿದವರೇ ಕಾರಿನಲ್ಲಿ ನನ್ನ ಮನೆಗೆ ಬಂದರು ನಾನು ಕುಶಲ ಪ್ರಶ್ನೆ ಮಾಡುವಷ್ಟರಲ್ಲಿಯೇ ನಿನ್ನ ಇಂಗ್ಲಿಶ ನಿಘಂಟನ್ನು ತಾ ಎಂದರು ನಾನು ಇದೇನು ಅವಸರ ಎಂದೆ ಅವರು ರೈಲು ಇಳಿದು ಹೋಟೆಲಿಗೆ ಬಂದ ಕೂಡಲೇ ಪೆಟ್ಟಿಗೆಯನ್ನು ತೆಗೆಯದೆ ಅದರಲ್ಲಿ ಮೇಲುಗಡೆ ಕಾಣುವಂತೆ ಡಿಕ್ಷನರಿ ಇರಿಸುವುದು ಪದ್ಧತಿ ನಿನ್ನೆ ನನ್ನ ಸಾಮಾನು ಅಣಿ ಮಾಡಿದ ಮನುಷ್ಯ ಎಲ್ಲೋ ಮರೆತಿದ್ದಾನೆ ಡಿಕ್ಷನರಿ ಇಲ್ಲ ಆದರೆ ಅದು ಸರ್ವದಾ ನನ್ನ ಪಕ್ಕದಲ್ಲಿರಬೇಕು ನಾನು ಅದನ್ನು ನೋಡಬೇಕಾದ ಸಂದರ್ಭ ಬರಲಿ ಬಾರದಲ್ಲಿ ಅದಂತೂ ಹತ್ತಿರವಿರಬೇಕು ಎಂದರು ಪ್ರಯೋಗ ಸೌಷ್ಟವ ಇದು ಆ ಕಾಲದ ವಿದ್ವಜ್ಜನರ ಸಾಮಾನ್ಯ ಪದ್ಧತಿಗೆ ನಿದರ್ಶನ ಯಾವ ಮಾತನ್ನು ಉಪಯೋಗಿಸಿದರೂ ಪ್ರಾಮಾಣಿಕವಾಗಿರಬೇಕು ಹೆಚ್ಚು ಕಡಿಮೆಗಳಿರದಂತೆ ಇರಬೇಕು ಮತ್ತು ಸ್ವಚ್ಛವಾಗಿರಬೇಕು ಹೇಗೆಂದರೆ ಹಾಗೆ ಮಾತನಾಡುವವರಲ್ಲ ಅವರು ಗೇಣತ್ತ ಮೊಳ ಕೂಡದು ಸತ್ ಸತ್ಯಾಯ ಮಿತಭಾಷಿಣ್ ಇದು ಅವರ ಸೂತ್ರ ವೆಂಕಟರಾಮ ಶಾಸ್ತ್ರಿಗಳು ಭಾಷಾ ಪ್ರಯೋಗದ ವಿಷಯದಲ್ಲಿ ಬಹು ಜಾಗರೂಕರಾಗಿರುತ್ತಿದ್ದರು ಅವರು ವಕೀಲಿಯಲ್ಲಿ ಯಶಸ್ವಿಯಾದದನ್ನು ನೋಡಿ ಅವರಲ್ಲಿ ಸೆಲಿಗೆ ಇದ್ದ ಸ್ನೇಹಿತರು ಪರಿಹಾಸ ಮಾಡುತ್ತಿದ್ದ ಎರಡು ಸಂದರ್ಭಗಳನ್ನು ನಾನು ಹಾಜರಿದ್ದು ಕೇಳಿದೆ ಶಾಸ್ತ್ರಿಗಳೇ ಕೋರ್ಟಿನಲ್ಲಿ ನಿಮ್ಮ ವಾದದಿಂದ ನೀವು ಗೆದ್ದಿರಿ ಎಂದು ಯಾರಾದರೂ ತಿಳಿದುಕೊಂಡಿದ್ದರೆ ಅದು ಭ್ರಾಂತಿ ನೀವು ಗೆದ್ದದು ನಿಮ್ಮ ಪರ್ಸನಾಲಿಟಿಯಿಂದ ನಿಮ್ಮ ಎತ್ತರ ನಿಮ್ಮ ಮೇಲು ಅಲ್ಲಿನ ಕೊಂಚ ಉಬ್ಬು ಅಭಿಪ್ರಾಯ ನಿವೇದನೆಯ ವಿನಯ ಉಚ್ಚಾರಣೆಯ ಸೊಗಸು ಇದಕ್ಕೆ ಮರುಳಾಗಿ ಜಜ್ಜಿಗಳು ನಿಮ್ಮ ಪರವಾಗಿ ತೀರ್ಮಾನ ಕೊಟ್ಟು ಬಿಡುತ್ತಾರೆ ವಾದ ಕೌಶಲ ಶಾಸ್ತಿಗಳೇ ನಿಮ್ಮ ವಾದ ಬಹು ಚೆನ್ನಾಗಿತ್ತು ಅದರಲ್ಲಿ ಚೆನ್ನಿಗ ಭಾಗ ನಿಮ್ಮ ಇಂಗ್ಲಿಷ್ ವಾಕ್ಯಗಳ ಸೊಗಸು ಇಷ್ಟು ಸೊಗಸಾಗಿ ಇಂಗ್ಲಿಷ್ ಮಾತುಗಳನ್ನು ಉಚ್ಚಾರಣೆ ಮಾಡಿ ವಾಕ್ಯ ರಚನೆ ಮಾಡಿದರೆ ಜಡ್ಜಿಗಳು ಬೆರಗಾಗರೆ ನಿಮ್ಮ ಲಾ ಪಾಯಿಂಟ್ಗಳನ್ನು ಯಾರು ಕೇಳುತ್ತಾರೆ ಈ ಎರಡೂ ಕೇವಲ ಹಾಸ್ಯದ ಮಾತು ಸ್ತೋತ್ರ ರೂಪವಾದ ವಾಸ್ತವಾಗಿ ವೆಂಕಟರಾಮಶಾಸ್ತ್ರಿಗಳು ಲಾ ವಿಜ್ಞಾನದಲ್ಲಿ ತಲಸ್ಪರ್ಶಿಯಾದ ಪರಿಜ್ಞಾನವುಳ್ಳವರು ಅವರು ಒಂದು ಜಟಿಲವಾದ ಪ್ರಶ್ನೆಯನ್ನು ಬಿಡಿಸಿ ಬಿಡಿಸಿ ಸಿಕ್ಕು ಬಿಚ್ಚಿ ಆ ಪ್ರಶ್ನೆಯಲ್ಲಿ ಮುಖ್ಯವಾದ ತೊಡಕೇನೆಂಬುದನ್ನು ಬಿಚ್ಚಿ ತೋರಿಸುತ್ತಿದ್ದರು ಒಂದಾನೊಂದು ಮೊಕದ್ದಮೆಯಲ್ಲಿ ಉಭಯ ಪಕ್ಷದ ವಾದಗಳನ್ನು ನೋಡಿದಾಗ ಝ್ ಝಿ ತೀರ್ಮಾನ ಮಾಡಬೇಕಾದದ್ದು ಮುಖ್ಯವಾಗಿ ಯಾವುದೋ ಒಂದು ಅಂಶವನ್ನು ಕುರಿತು ಈ ಪಕ್ಕದ ಲಾಯರು ಹತ್ತು ಅಂಶಗಳನ್ನು ಮುಂದಿಡಬಹುದು ಎದುರು ಪಕ್ಕದಲ್ಲಾಯರು ಹದಿನೈದು ಅಂಶಗಳನ್ನು ಮುಂದಿಡಬಹುದು ಆದರೆ ತೀರ್ಮಾನವಾಗುವುದಕ್ಕೆ ಆ ಇಪ್ಪತ್ತೈದು ಅಂಶಗಳು ಅಷ್ಟು ಅವಶ್ಯವಿಲ್ಲ ಅವುಗಳಲ್ಲಿ ಯಾವುದೋ ಎರಡು ಮುಖ್ಯಾಂಶಗಳಾಗಿರುತ್ತವೆ ಆ ಮುಖ್ಯಾಂಶಗಳು ತೀರ್ಮಾನವಾದರೆ ಉಳಿದ ಇಪ್ಪತ್ತು ಅಂಶಗಳು ಗಣನೆಗೆ ಬರಬೇಕಾಗುವುದಿಲ್ಲ ಆ ಎರಡು ಮೂರು ಅಂಶಗಳನ್ನು ಆರಿಸಿ ಗಟ್ಟಿಯಾಗಿ ಹಿಡಿದು ತೋರಿಸುತ್ತಿದ್ದುದು ವೆಂಕಟರಾಮ ಶಾಸ್ತ್ರಗಳ ಕುಶಲತೆ ಮಿತಭಾಷತ್ವ ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತರೊಬ್ಬರು ವೆಂಕಟರಾಮ ಶಾಸ್ತ್ರಗಳಿಗೆ ಒಂದು ಬಾರಿ ಮೊಕದ್ದಮೆಯನ್ನು ಒಪ್ಪಿಸಿದರು ಶಾಸ್ತ್ರಿಗಳು ಕಾಗದ ಪತ್ರಗಳ ಕಟ್ಟನ್ನು ಪರಿಶೀಲಿಸಿ ನೋಡಿ ಹೀಗೆ ಹೇಳಿದರು ಎರಡೇ ವಾಕ್ಯ ನಿಮ್ಮ ಕೇಸು ಒಂದು ಲಾ ದಾಖಲೆಯನ್ನು ಅವಲಂಬಿಸಿಕೊಂಡಿದೆ ಆ ದಾಖಲೆಯನ್ನು ಕುರಿತು ಜಡ್ಜಿಯಾಗಲಿ ಎದುರು ಕಡೆಯ ಲಾಯರ್ ಆಗಲಿ ಪ್ರಶ್ನೆ ಎತ್ತದೆ ಹೋದರೆ ನಿಮ್ಮ ಕೇಸು ಗೆಲ್ಲುತ್ತದೆ ಅಥವಾ ಆ ಪ್ರಶ್ನೆಯನ್ನೆತ್ತಿದಾಗ ದಾಖಲೆಯನ್ನು ನೀವು ತೋರಿಸಿದರೆ ನಿಮ್ಮ ಕೇಸು ನಿಲ್ಲುತ್ತದೆ ಕೇಳಿದಾಗ ಆ ದಾಖಲೆ ಇಲ್ಲದೆ ಹೋದರೆ ಯಾವ ಕೋರ್ಟ್ಗೆ ಹೋದರೂ ನಿಮ್ಮ ಕೇಸು ಊರ್ಜಿತವಾಗಲಾರದು ಇದು ವೆಂಕಟರಾಮ ಶಾಸ್ತ್ರಿಗಳ ದಾರಿ ಮಾತು ಒಂದೋ ಎರಡೋ ಅಷ್ಟೇ ಕೋರ್ಟಿನಲ್ಲಿ ವಾದ ಮಾಡುವಾಗ ಅವರು ಬಂಟಿಗಟ್ಟಲೆ ಪುಸ್ತಕಗಳನ್ನು ತರುತ್ತಿರಲಿಲ್ಲ ಧ್ವನಿ ಎತ್ತಿ ಕೂಗುತ್ತಿರಲಿಲ್ಲ ಮೇಜಿನ ಮೇಲೆ ಗುದ್ದುತ್ತಿರಲಿಲ್ಲ ಅವರು ಬಹುದೀರ್ಘವಾಗಿ ವಾದ ಮಾಡಿದರೆಂದರೆ ಅರ್ಧ ಗಂಟೆಗೆ ಹೆಚ್ಚಿಲ್ಲ ಅವರು ಒಂದು ಸಾರಿ ಬೆಂಗಳೂರು ಹೈಕೋರ್ಟ್ನಲ್ಲಿ ವಾದ ಮಾಡಿದಾಗ ನಾನು ಹಾಜರಿದ್ದೆ ಮೊಕದ್ದಮೆ ಎಲ್ಎಸ್ ರಾಜು ಅವರ ಸಂಬಂಧದ್ದು ಶಾಸ್ತ್ರಿಗಳು ಬಂದಿದ್ದದ್ದು ಕೋರ್ಟ್ಗೆ ಸಹಾಯ ಮಾಡುವುದಕ್ಕೋಸ್ಕರ ಆಗ ವೆಂಕಟರಾಮ ಶಾಸ್ತ್ರಿಗಳು ಆ ಮೊಕದ್ದಮೆಯಿಂದ ತಮ್ಮ ಮನಸ್ಸಿಗಾದ ವಿಷಾದವನ್ನು ಸೂಚಿಸಿ ರಾಜ್ಯದಲ್ಲಿ ಮಂತ್ರಿವರ್ಗಕ್ಕೂ ನ್ಯಾಯಸ್ಥಾನಕ್ಕೂ ಇರಬೇಕಾದ ಪರಸ್ಪರ ಮೈತ್ರಿ ಎಂತದ್ದೆಂಬುದನ್ನು ಸೂಚಿಸಿ ಪ್ರಜಾವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕುರಿತು ಹದಿನೈದು ಇಪ್ಪತ್ತು ನಿಮಿಷ ಮಾತನಾಡಿದರು ಆಗ ನಾವೆಲ್ಲ ಅಂದುಕೊಂಡೆವು ಈ ಭಾಷಣವನ್ನು ಟ್ರೇಪ್ ರೆಕಾರ್ಡಿನಲ್ಲಿ ತೆಗೆದಿರಿಸಲಿಲ್ಲವಲ್ಲ ಶಾರ್ಟ್ ಕೂಡ ಯಾರೂ ಬರೆದಿರಿಸಿಕೊಳ್ಳಲಿಲ್ಲವಲ್ಲ ಎಂದು ಅಷ್ಟು ಕೊಂಚ ಪ್ರಮಾಣದಲ್ಲಿ ಅಷ್ಟು ಬಿಗಿಯಾಗಿ ನಾನಾ ಪ್ರಶ್ನೆಗಳನ್ನು ಗರ್ಭೀಕರಿಸಿಕೊಂಡಿದ್ದ ಭಾಷಣ ಸಮಸ್ತ ಜನಕ್ಕೂ ಉಪಯುಕ್ತವಾಗತಕ್ಕದ್ದು ಎಂತ ಮಹಾನುಭಾವರು ಎಂದು ನಾವೆಲ್ಲಾ ಸಂತೋಷಪಟ್ಟೆವು ಹೆಮ್ಮೆಪಟ್ಟೆವು ವೃತ್ತಿನೀತಿ ವೆಂಕಟರಾಮ ಶಾಸ್ತ್ರಿಗಳ ವೃತ್ತಿನೀತಿಯನ್ನು ಕುರಿತು ಒಂದು ಸಂಗತಿ ಜ್ಞಾಪಕಕ್ಕೆ ಬರುತ್ತಿದೆ ಅವರು ಸಾಮಾನ್ಯವಾಗಿ ಫೀಸು ತೆಗೆದುಕೊಳ್ಳುತ್ತಿದ್ದ ದರ ಸಾವಿರದ ರೂಪಾಯಿ ಇದರ ಜೊತೆಗೆ ಅವರ ಮತ್ತು ಸಿಬ್ಬಂದಿಯ ಪ್ರಯಾಣದ ವೆಚ್ಚ ಹೋಟೆಲು ವೆಚ್ಚ ಈ ಕಾಲಕ್ಕೆ ಇದು ಸ್ವಲ್ಪ ಹೆಚ್ಚಿನ ದರ ಆದದ್ದರಿಂದ ಬಂದ ಶಾಸ್ತ್ರಿಗಳು ಸುಲಭವಾಗಿ ಅಂಗೀಕಾರ ಮಾಡುತ್ತಿರಲಿಲ್ಲ ನೀವು ಏಕೆ ಎಷ್ಟು ಖರ್ಚು ಇಟ್ಟುಕೊಳ್ಳುತ್ತೀರಿ ನಿಮ್ಮ ಊರಿನ ಲಾಯರಿಂದಲೇ ಈ ಕೆಲಸ ಆಗುತ್ತದೆ ಎಂದು ಹೇಳುತ್ತಿದ್ದರು ಹೊರಗಿನ ಕೆಲಸವನ್ನು ಅವರು ಒಪ್ಪಿಕೊಳ್ಳುತ್ತಿದ್ದುದು ಅಪರೂಪ ಒಂದು ಸಾರಿ ಶ್ಯೋಮಗದ ಕಡೆಗೆ ಕಡೆಯ ಒಂದಾನೊಂದು ಮೊಕದ್ದಮೆಯಲ್ಲಿ ಒಂದು ಕಕ್ಷಿಯ ಪರವಾಗಿ ವೆಂಕಟರಾಮ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದಿದ್ದರು ಆ ದಿನ ಹೈಕೋರ್ಟಿನಲ್ಲಿ ಆ ಮೊಕದ್ದಮೆಯ ವಿಚಾರಣೆ ಪ್ರಾರಂಭವಾಗಿ ಮುಗಿಯದೆ ನಿಂತಿತು ಮಾರನೆಯ ದಿನ ಅದು ಮುಂದುವರಿಯತಕ್ಕದ್ದಾಗಿತ್ತು ವೆಂಕಟರಾಮ ಶಾಸ್ತ್ರಿಗಳು ಆ ಮಾರನೆಯ ದಿನ ಇದ್ದರೆ ಮತ್ತಷ್ಟು ಫೀಸು ಸಂಪಾದಿಸಬಹುದಾಗಿತ್ತು ಆದರೆ ಆ ಮಾರನೆಯ ದಿನ ಅವರು ಬೆಂಗಳೂರಿನಲ್ಲಿ ನಿಲ್ಲುವುದು ಸಾಧ್ಯವಿರಲಿಲ್ಲ ಅದಕ್ಕಾಗಿ ಅವರು ತಮ್ಮ ಕಕ್ಷಿಯ ಬೆಂಗಳೂರು ಲಾಯರ ಮನೆಗೆ ಬಂದು ಮೊದಲನೇ ಮೊದಲನೆಯ ದಿವಸದ ಲೆಕ್ಕಕ್ಕೆ ತಮ್ಮ ಕೈಗೆ ಬಂದಿದ್ದ ಹಣದಲ್ಲಿ ತೆಮಗಾಗಿದ್ದ ಪ್ರಾಣದ ಖರ್ಚು ಹೋಗಲಾಗಿ ಮಿಕದ್ದನ್ನು ವಾಪಸು ಮಾಡಿದರು ನಾನು ಇದು ಏನೆಂದು ಕೇಳಿದೆ ಅವರು ಹೇಳಿದರು ನಾಳೆ ದಿನ ಎಂಎಲ್ ಪರೀಕ್ಷೆಯ ಬೋರ್ಡಿನ ಮೀಟಿಂಗು ಇದೆ ನಾನು ಅದರ ಚೇರ್ಮನ್ ಇತರ ಮೆಂಬರುಗಳಿಗೂ ನೋಟಿಸು ಕೊಟ್ಟಾಗಿದೆ ಈಗ ನಾನು ಸಂಪಾದನೆಗೆ ಬೆಂಗಳೂರಿನಲ್ಲಿ ನಿಂತರೆ ಆ ಕೆಲಸ ಮುಗಿಸದಿದ್ದರೆ ನನ್ನ ಫೀಸು ಫೀಸಿನ ಹಕ್ಕು ಸಲ್ಲುತ್ತಿತ್ತು ಒಪ್ಪಿಕೊಂಡ ಕೆಲಸ ಪೂರ್ತಿ ಮಾಡಲು ಸಾಧ್ಯವಿಲ್ಲದಾಗ ಫೀಸು ನನಗೆ ಸಲ್ಲದು ಆದ್ದರಿಂದ ವಾಪಸು ಮಾಡಿದ್ದೇನೆ ಸಾರ್ವಜನಿಕೋತ್ಸಾಹ ವೆಂಕಟೇಶಾಸ್ತ್ರಿಗಳು ಶಿವಸ್ವಾಮಿ ಅಯ್ಯರವರ ಸಂಪ್ರದಾಯಕ್ಕೆ ಸೇರಿದವರೆಂದು ಹೇಳಿದೆನಷ್ಟೇ ರಾಜಕೀಯದಲ್ಲಿ ಇಬ್ಬರದು ಒಂದೇ ಮಾರ್ಗ ಅದು ಸ್ವಾಮ್ಯ ಮಾರ್ಗ ಸಮಜಾಯ ಮಾರ್ಗ ಕ್ರಾಂತಿಕಾರಕವಲ್ಲ ಯಾವ ಸಾರ್ವಜನಿಕ ಪ್ರಶ್ನೆ ಮೇಲೆ ಆ ವಿಷಯದಲ್ಲಿ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಬೇಕೆಂಬ ಸಂಕಲ್ಪ ಇಬ್ಬರಿಗೂ ಇತ್ತು ಆದರೆ ವೆಂಕಟರಾಮ ಶಾಸ್ತ್ರಿಗಳಲ್ಲಿ ಆ ಸಂಕಲ್ಪದ ಒತ್ತಡವೂ ಕಾವು ಹೆಚ್ಚಾಗಿರುತ್ತಿತ್ತು ಇಂಥ ಒಂದಾನೊಂದು ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ನಿರೂಪಣೆ ನ್ನು ಪ್ರಕಟಿಸಬೇಕೆಂದು ವೆಂಕಟರಾಮ ಶಾಸಿಗಳಿಗೆ ತೋರಿತು ಅವರು ಕೂಡಲೇ ಒಂದು ನಕಲನ್ನು ತಯಾರು ಮಾಡಿದರು ಅದನ್ನು ಕೈಯಲ್ಲಿ ಹಿಡಿದು ಶಿವಸ್ವಾಮಿ ಅಯ್ಯರ ಮನೆಗೆ ಹೊರಟರು ಹೊತ್ತು ಮಧ್ಯಾಹ್ನ ಬಿಸಿಲು ತಲೆ ಸುಡುತ್ತಿದೆ ಶಾಸಿಗಳಾದರೂ ಒಂದು ಮುಂಡು ಸುತ್ತಿಕೊಂಡು ಮೈಯ ಒಂದು ತೆವಲು ಹಾಕಿಕೊಳ್ಳದೆ ಹೊರಟಿದ್ದಾರೆ ದಾರಿಯಲ್ಲಿ ಎದುರುಗಡೆಯಿಂದ ಕಾರಿನಲ್ಲಿ ಬರುತ್ತಿದ್ದ ಸ್ನೇಹಿತರೊಬ್ಬರು ಕಾರನ್ನು ಹೇಳಿದರು ಇದೇನು ಶಾಸಿಗಳೇ ಹೀಗೆ ಹೊರಟಿದ್ದೀರಿ ಮೈ ಮೇಲೆ ಬಿಸಿಲು ದೋರ ಜೋರಾಗಿದೆ ಇಲ್ಲೇ ಇದೆಲ್ಲ ಶಿವಸ್ವಾಮಿ ಅಯ್ಯರ ಮನೆ ಹತ್ತಿರವೇ ಅಹ್ ಸ್ನೇಹಿತರು ನಕ್ಕು ಬನ್ನಿ ಕಾರಿನಲ್ಲಿ ಹೋಗೋಣ ಆ ಬೇಡ ಬೇಡ ಇಲ್ಲಿಂದಿಲ್ಲಿಗೆ ಕಾರು ಏತಕ್ಕೆ ಹೀಗೆ ಹೇಳಿ ಶಾಸ್ತ್ರಿಗಳು ಮುಂದಕ್ಕೆ ನಡೆದರು ಅಲ್ಲಿ ನಡೆದುದು ಇನ್ನೂ ಸ್ವಾರಸ್ಯ ಶಿವಸ್ವಾಮಿ ಅಯ್ಯರವರು ತಮ್ಮ ಮನೆಯ ಕುಳಿತಿದ್ದಾರೆ ವೆಂಕಟರಾಮ ಶಾಸ್ತ್ರಿಗಳು ಆತುರಾತುರವಾಗಿ ನುಗ್ಗಿಕೊಂಡು ಹುಲ್ಲುಗಾವಲಿನ ಮೇಲೆ ಬೇಗ ಬೇಗ ಬೇಗ ಬೇಗ ನಡೆಯುತ್ತಿದ್ದಾರೆ ಅವರು ಶಿವಸ್ವಾಮಿ ಅಯ್ಯರವರ ಹತ್ತಿರ ಹೋಗುತ್ತಲೇ ಅಯ್ಯರವರು ಕೇಳಿದರು ಶಾಸ್ತ್ರಿ ಅಲ್ಲಿ ನೋಟಿಸ್ ಬೋರ್ಡ್ ಇದೆಯೆಲ್ಲ ಕಾಣಲಿಲ್ಲವೋ ಆ ನೋಟಿಸ್ ಬೋರ್ಡ್ ಎಂಬುದರ ಮೇಲೆ ಹುಲ್ಲುಗಾವಲಿನ ಮೇಲೆ ನಡೆಯತಕ್ಕದ್ದಲ್ಲ ಎಂದು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬಣ್ಣದಿಂದ ಬರೆದಿತ್ತು ವೆಂಕಟರಾಮ ಶಾಸ್ತ್ರಗಳು ಕ್ಲಾಸಿನಲ್ಲಿ ಚೀಮಾರಿ ಹಾಕಿಸಿಕೊಂಡ ವಿದ್ಯಾರ್ಥಿಯಂತೆ ಮುಖ ಮಾಡಿ ಹೇಳಿದರು ಅವಸರದಲ್ಲಿ ಬಂದುಬಿಟ್ಟೆ ಏನ್ ಸ್ಟೇಟ್ಮೆಂಟ್ ಬರೆದಿದ್ದೀರೋ ಹೌದು ಇದು ಮುಖ್ಯವಾದ ವಿಷಯ ತಮಗೆ ತೋರಿಸಬೇಕೆಂದು ಏನಾದರೂ ಮಾಡುತ್ತಾ ಇರಬೇಕಲ್ಲ ಇಲ್ಲದಿದ್ದರೆ ಕೈಕಾಲಿನಲ್ಲಿ ಕಾವು ಇಳಿದು ಹೋಗಬಹುದು ಬಟ್ಟೆ ತಣ್ಣಗಾಗುತ್ತದೆ ಅಲ್ಲವೇ ಇದನ್ನು ನಿಮಗೆ ತೋರಿಸಿ ಆಮೇಲೆ ಶ್ರೀನಿವಾಸ ಶಾಸ್ತ್ರಿಗಳಿಗೆ ತೋರಿಸುತ್ತೇನೆ ಆಗಬಹುದು ಇದರಲ್ಲಿ ಕಾಗುಣಿತ ದೋಷಗಳು ವ್ಯಾಕರಣ ದೋಷಗಳು ಇದ್ದರೆ ಶ್ರೀನಿವಾಸ ಶಾಸ್ತ್ರಿಗಳು ತಾನೇ ತಿದ್ದಬೇಕು ಗುರು ಶಿಷ್ಯ ಸಂವಾದ ಮೇಲೆ ಹೇಳಿದ ಸಂಗತಿ ಒಂದು ಸ್ಯಾಂಪಲ್ ಇಂಥದ್ದು ಆಗಾಗ ನಡೆಯುತ್ತಿತ್ತು ವೆಂಕಟರಾಮ ಶಾಸ್ತ್ರಿಗಳು ಉದ್ದೇಶಗಳ ವಿಷಯದಲ್ಲಿಯೂ ಬರವಣಿಗೆಗಳ ವಿಷಯದಲ್ಲಿಯೂ ಶಿವಸ್ವಾಮಿ ಅಯ್ಯರವರಿಗೆ ಸಂಪೂರ್ಣವಾದ ನಂಬಿಕೆ ಸಂಪೂರ್ಣವಾದ ಮೆಚ್ಚಿಕೆ ಆದರೆ ಕೊಂಚ ಕೊಂಚ ಆಕ್ಷೇಪಣೆಯ ರೂಪದಲ್ಲಿ ಹಾಸ್ಯ ಮಾಡುತ್ತಿದ್ದುದು ಒಂದು ರೂಢಿಯಾದ ವಿನೋದ ಶಿವಸ್ವಾಮಿ ಅಯ್ಯರವರು ಕುಚೋದ್ಯದ ಟೀಕೆ ಮಾಡಿದರೆ ಶಾಸ್ತ್ರಿಗಳು ಬಹು ವಿನಯದಿಂದ ಅದನ್ನು ಸ್ವೀಕರಿಸಿ ಕೊಂಚ ನಗುವರು ಶಿವಸ್ವಾಮಿ ಅಯ್ಯರವರಿಗೆ ಸಂಗೀತದಲ್ಲಿ ಹೆಚ್ಚಿಷ್ಟ ಅವರು ಕೊಂಚ ಕಾಲ ಪಿಟಿಲು ಕಲಿಯಲು ಶ್ರಮಪಟ್ಟಿದ್ದರು ಅವರಿಗೆ ಸ್ವಾಭಾವಿಕವಾದ ಪರಿಷ್ಕಾರ ಮಾರ್ಗದಲ್ಲಿ ಕಲಿಯಬೇಕಾದರೆ ಅಷ್ಟು ಪುರಸತ್ತಿಲ್ಲ ಆದ್ದರಿಂದ ಆ ಆಶೆಯನ್ನು ಕೈಬಿಡಬೇಕಾಯಿತು ಆದರೆ ಒಳ್ಳೆಯ ಸಂಗೀತವನ್ನು ಕೇಳಬೇಕೆಂಬ ಆಶೆಯುಂಟು ಇದಕ್ಕೆ ಪ್ರತಿಬಂಧಕವಾಗಿ ಕಿವಿ ಕೊಂಚ ಮಂದ ಆದರೂ ಗಮನವಿಟ್ಟು ಒಳ್ಳೆಯ ಹಾಡಿಕೆ ಕೇಳುವರು ಒಂದಾನೊಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಘನ ವಿದ್ವಾಂಸರು ಹಾಡುತ್ತಿದ್ದಾಗ ಶಿವಸ್ವಾಮಿ ಅಯ್ಯರವರು ಅದನ್ನು ಕೇಳಿ ಆನಂದಿಸಿ ತಮ್ಮ ಪಕ್ಕದಲ್ಲಿ ಕುಳಿತಿದ್ದ ವೆಂಕಟರಾಮ ಶಾಸ್ತ್ರಿಗಳನ್ನು ಕುರಿತು ಪಿಸು ಮಾತಿನಲ್ಲಿ ಹೇಳಿದರು ಇದನ್ನು ನಾನು ಕೇಳಿದ್ದೇನೆ ಬಹಳ ಕೇಳಿದ್ದೇನೆ ಪರಿಚಯವಾಗಿದೆ ಹೌದು ಹೌದು ನಿಮಗೆ ಪರಿಚಯವಾದದ್ದೇ ಯಾವಾಗಲೂ ಮನೆಯಲ್ಲಿ ಜೊತೆಯಾಗಿರುವುದೇ ಅದು ಕಲ್ಯಾಣಿ ರಾಗ ಶಿವಸ್ವಾಮಿ ಅಯ್ಯರವರ ಭಾರೆಯ ಹೆಸರು ಕಲ್ಯಾಣಿ ಶಾಸ್ತ್ರಿಗಳ ಮಾತನ್ನು ಕೇಳಿ ಶಿವಸ್ವಾಮಿ ಅಯ್ಯರವರು ನಖರು ಗುರುದಕ್ಷಿಣೆ ಸಂದಿತು ಹೀಗೆ ಆ ಗುರು ಶಿಷ್ಯರ ಮಾತುಕತೆ ವೇದಾಧ್ಯಯನ ವೆಂಕಟರಾಮ ಶಾಸ್ತ್ರಿಗಳು ಶಿವಸ್ವಾಮಿ ಅಯ್ಯರವರಂತೆಯೇ ಸಂಸ್ಕೃತದಲ್ಲಿ ವಿದ್ವಾಂಸರು ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಾನ್ವೊಕೇಶನ್ ಭಾಷಣ ಕೊಟ್ಟಾಗ ತೈತಿರಿಯೋಪ ಅಧ್ಯಯನ ಶೈಲಿಯಲ್ಲಿ ವಾಕ್ಯಗಳನ್ನು ಉದಾಹರಿಸಿದ್ದು ಅದನ್ನು ಕೇಳಿದವರ ಜ್ಞಾಪಕದಲ್ಲಿರಬಹುದು ಒಂದು ಸಾರಿ ಅವರು ಬೆಂಗಳೂರಿಗೆ ಬಂದಿದ್ದಾಗ ಅಂದು ಶನಿವಾರ ಅವರು ಮಾರನೆಯ ದಿನ ನನ್ನ ಯಾವುದೋ ಗೃಹ ಕೃತ್ಯಕ್ಕಾಗಿ ಬೆಂಗಳೂರಿನಲ್ಲಿ ನಿಲ್ಲಬೇಕೆಂದು ಬೇಡಿದೆ ಅವರು ಹೇಳಿದು ಹೀಗೆ ನಿನ್ನ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಾಗ ನಾನು ಇರಬೇಕಾದದ್ದು ನನ್ನ ಕರ್ತವ್ಯ ಅದು ಸಂತೋಷದ ಕರ್ತವ್ಯ ಆದರೆ ಅದಕ್ಕೊಂದು ಅಡಚಣೆ ಬಂದಿದೆ ನಾಳೆ ಭಾನುವಾರ ನಾನು ನಾಳೆ ನಾನು ನನ್ನ ಸ್ನೇಹಿತ ಭಾಸ್ಕರಯ್ಯರು ನಮ್ಮ ಬಾಲ್ಯದ ಅಧ್ಯಯನವನ್ನು ಪುನಃ ಪ್ರಾರಂಭ ಮಾಡತಕ್ಕದ್ದು ಎಂದು ನಿಶ್ಚಯ ಮಾಡಿಕೊಂಡಿದ್ದೇವೆ ಭಾಸ್ಕರಯ್ಯರ್ ಇದುವರೆಗೂ ಚೀಫ್ ಇಂಜಿನಿಯರ್ ಹುದ್ದೆಯಲ್ಲಿದ್ದರು ಅಧ್ಯಯನಕ್ಕೆ ಪುರುಷುತ್ತಿರಲಿಲ್ಲ ಈಗ ಮೊನ್ನೆ ತಾನೇ ಆತ ರಿಟೈರ್ಡ್ ಆಗಿದ್ದಾರೆ ಇನ್ನು ನಾವಿಬ್ಬರೂ ಹಿಂದಿನಂತೆ ಜೊತೆ ಸೇರಿ ಅಧ್ಯಯನ ಮಾಡತಕ್ಕದ್ದೆಂದು ನಿರ್ಧರಿಸಿದ್ದೇವೆ ಅದು ವೈದಿಕ ಕಾರ್ಯ ನಾಳೆ ನಿನ್ನ ಮನೆಯಲ್ಲಿ ನಡೆಯಬೇಕಾದದ್ದು ವೈದಿಕ ಕಾರ್ಯ ನಾವು ಮದರಾಸಿನಲ್ಲಿ ಮಾಡುವ ವೇದ ಪಾಠ ಮನೆಯಲ್ಲಿ ನಡೆಯಲಿರುವ ವೈದಿಕ ಕರ್ಮದ ಒಂದು ಅಂಗವೆಂದೇ ಭಾವಿಸೋಣ ಹೀಗೆ ಸಮಾಧಾನ ಹೇಳಿದರು ವೆಂಕಟರಾಮ ಶಾಸ್ತ್ರಿಗಳು ವೈದಿಕ ವಂಶದಲ್ಲಿ ಹುಟ್ಟಿದವರು ಮಹಾಪ್ರಸಿದ್ಧರಾದ ಅಪ್ಪಯ್ಯ ದೀಕ್ಷಿತರ ವಂಶದ ಒಂದು ಶಾಖೆಗೆ ಸೇರಿದವರು ಅವರು ಅವರ ತಂದೆಗಳು ಅಹಿತ್ನಾಗಿ ಜ್ಞಾ ಯಾಗಿದ್ದವರು. ಅವರಿಗೆ ತಮ್ಮ ಅವಸಾನ ಕಾಲ ಸನ್ನಿಹಿತವಾದದ್ದು ಹೇಗೋ ತೋರಿತು ಆಗ ಅವರು ತಮ್ಮ ಧರ್ಮಪತ್ನಿಗೆ ಆ ಕಟುವಾರ್ಚೆಯನ್ನು ಹೇಳಿ ಹತ್ತು ಗೋಳಾಡಬಾರದೆಂದು ತಿಳುವಳಿಕೆ ಕೊಟ್ಟು ನಾಲ್ಕು ಮಂದಿ ಬ್ರಾಹ್ಮಣರಿಗೆ ಹೇಳಿಕಳುಹಿಸಿ ಅವರು ಬಂದ ಬಳಿಕ ಶಾಸ್ತ್ರ ವಿಧಿಯಂತೆ ಆತ್ಮ ಸಮಾರೋಪಣೆ ಮೊದಲಾದ ಶಾಸ್ತ್ರಕರ್ಮಗಳನ್ನು ಮಾಡಿಸಿಕೊಂಡು ದರ್ಭಾಸನದ ಮೇಲೆ ಮಲಗಿ ಕರ್ಣಮಂತ್ರವನ್ನು ಹೇಳಿಸಿಕೊಂಡು ಉಪನಿಷತ್ ವಾಕ್ಯಗಳನ್ನು ನುಡಿಯುತ್ತಿದ್ದಾಗ ಕಳೆಬರವನ್ನು ತ್ಯಜಿಸಿದರಂತೆ ಆಗ ವೆಂಕಟರಾಮ ಶಾಸ್ತ್ರಿಗಳಿಗೆ ಏಳೆಂಟು ವರ್ಷ ಇದ್ದಿರಬಹುದು ಶಾಸ್ತ್ರ ಶ್ರದ್ಧೆ ಇಂತಹ ವಾತಾವರಣದಲ್ಲಿ ಬೆಳೆದವರು ಅವರು ಅವರು ಶಾಸ್ತ್ರಕರ್ಮಗಳನ್ನು ಬಿಟ್ಟವರಲ್ಲ ಅವರು ಪ್ರತಿ ಅಮಾವಾಸ್ಯೆಯೂ ತಪ್ಪದೇ ತರ್ಪಣ ಕೊಡುತ್ತಿದ್ದನ್ನು ನಾನು ನೋಡಿದ್ದೇನೆ ಒಂದು ಸಾರಿ ಬೆಂಗಳೂರಿನಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಬಲು ಚಳಿಯಾಗಿ ದಿವಸ ಆ ದಿನ ಬೆಳಿಗ್ಗೆ ಅವರು ಅಹ್ನಿಕ ಮಾಡುತ್ತಿದ್ದ ಕೊಠಡಿಯಿಂದ ಹೊರಕ್ಕೆ ಹಾಲಿಗೆ ಬಂದ ನನ್ನನ್ನು ಕಂಡು ಕೇಳಿದರು ಏನಯ್ಯ ನಿಮ್ಮ ಊರಿನಲ್ಲಿ ಪಿತೃಗಳು ಕೋಟು ಹಾಕಿಕೊಂಡು ಬರುತ್ತಾರೆಯೋ ಶಾಲು ಹೊತ್ತುಕೊಂಡೋ ಯಾರು ಪಿತೃದೇವತೆಗಳು ಸ್ವಲ್ಪ ಬಿಸಿಲು ಬಂದ ಮೇಲೆ ಮಾಡಬಹುದಾಗಿತ್ತಲ್ಲ ನನ್ನ ಚಡಿಗೋಸ್ಕರ ಅವರನ್ನು ಕಾದಿರುವಂತೆ ಹೇಳುವುದೇ ಅಮಾವಾಸ್ಯೆಯ ದಿನ ಮೊದಲು ಮಾಡಬೇಕಾದ ಕೆಲಸ ತರ್ಪಣ ಅಂತಾದು ವೆಂಕಟರಾಮ ಶಾಸ್ತ್ರಿಗಳ ಕರ್ಮನಿಷ್ಠೆ ಜ್ಞಾನ ಅವರು ಹತ್ತಿರ ವಯಸ್ಸಿನವರಾಗಿದ್ದಾಗ ವಕೀಲಿ ಉದ್ಯೋಗದಿಂದ ವಿರಾಮ ಮಾಡಿಕೊಂಡು ಗ್ರೀಕ್ ಭಾಷೆಯನ್ನು ಕರೆಯ ಕಲಿಯಲಾರಂಭಿಸಿದರು ಅದಕ್ಕಾಗಿ ಒಬ್ಬ ಮೇಷ್ಣರು ಕ್ರಮವಾದ ಅಭ್ಯಾಸ ಮಧ್ಯೆ ಮಧ್ಯೆ ಗ್ರೀಕ್ ಭಾಷೆಯ ಪದಗಳಿಗೂ ವ್ಯಾಕರಣ ನಿಯಮಗಳಿಗೂ ಸಂಸ್ಕೃತದ ಪ್ರಯೋಗಗಳಿಗೂ ಇದ್ದ ಸಾದೃಶ್ಯ ಅಸಾದೃಶ್ಯಗಳ ಚರ್ಚೆ ಆ ಚರ್ಚೆಯಲ್ಲಿ ಬಂದ ಸಂಶಯಗಳನ್ನು ಕುರಿತು ಇತರ ಸ್ನೇಹಿತರೊಡನೆ ಪತ್ರವ್ಯವಹಾರ ನನ್ನಂತವರಿಗೆ ಅದೊಂದು ಚೋದ್ಯ ಈ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಎಂದು ನಾನು ಕೇಳಿದರೆ ಅವರು ವಿದ್ಯಾಭ್ಯಾಸಕ್ಕೆ ಕಾಲವೇನು ಯಾವ ಜೀವವೂ ವಿದ್ಯಾರ್ಥಿಯಾಗಿರಬೇಕಾದದ್ದೇ ಎಂದು ಜವಾಬು ಕೊಡುತ್ತಿದ್ದರು ಆ ಅಭಿಪ್ರಾಯವನ್ನು ಸಮರ್ಥನೆ ಮಾಡಲು ವೇದವಾಕ್ಯಗಳ ಉದಾಹರಣೆ ಎದೇವ ವಿದ್ಯೆಯಾ ಕರೋತಿ ಇತ್ಯಾದಿ ಹೀಗೆಯೇ ಅವರ ಸ್ನೇಹ ರೀತಿಯ ಪತ್ರವ್ಯವಹಾರದಲ್ಲಿ ಭಾಗವತದಿಂದಲೂ ಭಾರತದಿಂದಲೂ ಶ್ಲೋಕಗಳ ಉದಾಹರಣೆ ಪದೇ ಪದೇ ಇರುತ್ತಿತ್ತು ವೆಂಕಟರಾಮ ಶಾಸ್ತ್ರಿಗಳು ಉದಾರಿಗಳು ಅವರು ಅನೇಕ ಮಂದಿ ವಿದ್ವಾಂಸರಿಗೂ ಗ್ರಂಥ ಲೇಖಕರಿಗೂ ವಿಫುಲವಾಗಿ ಆದರೆ ಗೋಪ್ಯವಾಗಿ ದ್ರವ್ಯ ಸಹಾಯ ಕೊಟ್ಟಿದ್ದರು ಅವರದು ಬಹಳ ದೊಡ್ಡ ಕುಟುಂಬ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅದಿಯಂದರು ಮೊಮ್ಮಕ್ಕಳು ಮೊಮ್ಮಕ್ಕಳು ಬಂಧುಗಳು ಮನೆ ತುಂಬಾ ಇರುತ್ತಿದ್ದರು ಅವರದು ದೊಡ್ಡ ಮನೆ ಆ ಮನೆ ಯಾವಾಗಲೂ ಭಕ್ತಿಯಾಗಿರುತ್ತಿತ್ತು ಅವರ ಜೊತೆಗೆ ಮಿತ್ರಗ್ರೋಷ್ಠಿ ದಿನ ದಿನವೂ ಸೇರುತ್ತಿತ್ತು ಒಂದು ಬೇಡಿಕೆ ಇನ್ನೊಂದು ಸಂಗತಿ ಹೇಳಬೇಕಾದದ್ದು ಸುಮಾರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಅವರು ನನಗೆ ಒಂದು ಕಾಗದ ಬರೆದರು ಹೀಗೆ ಇದರೊಡನೆ ನಾನು ಒಬ್ಬಾತನ ಕಾಗದವನ್ನಿರಿಸಿದ್ದೇನೆ ಆ ಮನುಷ್ಯ ಬಹು ಕಷ್ಟದಲ್ಲಿರುವಂತೆ ಕಾಣುತ್ತದೆ ನೀನು ನಾಳೆಯೇ ದಿವಾನ್ ಮಿರ್ಜಾ ಅವರನ್ನು ಕಂಡು ಈತನಿಗೆ ಸಹಾಯ ಮಾಡಬೇಕೆಂದು ನಂಬಿಬರ ಪರವಾಗಿ ಬೇಡಿಕೆ ಸಲ್ಲಿಸಿ ಅವರ ಭರವಸೆಯನ್ನು ಪಡೆದು ನನಗೆ ಜವಾಬ್ದು ಜವಾಬು ಬರೆಯತಕ್ಕದ್ದು ಈಗ ಆ ಮಲ ಪೂಪಿಯ ವಿಷಯ ಕಾಗದ ಬರೆದ ತನ್ನ ಹೆಸರನ್ನು ನಾನು ಇಲ್ಲಿ ಹೇಳಲಾರೆ ಆತ ಆ ಕಾಗದವನ್ನು ತಿರುವ ಮಲೈ ಕ್ಷೇತ್ರದಿಂದ ಬರೆದಿದ್ದ ವಿಷಯವೇನೆಂದರೆ ನಾನು ಬಿಎ ಬಿಎಲ್ ಪಾಸ್ ಮಾಡಿದ್ದೇನೆ ಮೈಸೂರು ಸರ್ಕಾರದ ಒಂದಾನೊಂದು ಸಬ್ಕೋರ್ಟಿನಲ್ಲಿ ಗುಮಾಸ್ತನಾಗಿದ್ದೇನೆ ಆದರೆ ಸಂಬಳ ಕಡಿಮೆ ನನ್ನ ಸಂಸಾರ ಬಹಳ ದೊಡ್ಡದು ಆದದ್ದರಿಂದ ಋಣದಲ್ಲಿ ಮುಳುಗಿದ್ದೇನೆ ಈ ಕಾಗದ ಕಾಗದದಿಂದ ನಿಮ್ಮ ಸಹಾಯ ಬೇಡಬೇಕಾಗಿದೆ ಆದರೆ ನನಗೆ ಧರ್ಮಾರ್ಥವಾಗಿ ಕೊಡಬೇಕಾದದ್ದಿಲ್ಲ ಬಿಸಿನೆಸ್ ರೀತಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳ ಸಾಲವನ್ನು ಕೊಡಿಸಬೇಕು ನಾನು ಆ ಮೊಬಲಗನ್ನು ಬೇಬಾಕ್ ಆಗಿ ತೀರಿಸುವವನು ನನಗೆ ದಾನ ಬೇಡ ಸಾಲ ಸೀರಿಸುವ ಬಗ್ಗೆ ಹೇಗೆಂದರೆ ತಾವು ದಿವಾನ್ ಮಿರ್ಜಾರ್ ಅವರಿಗೆ ಶಿಫಾರಸು ಮಾಡಿ ನನ್ನನ್ನು ಅವರ ಸೆಕ್ರೆಟರಿಯೇಟ್ಗೆ ಬಟ್ಟೆಯ ಮೇಲೆ ವರ್ಗಾಯಿಸುವಂತೆ ಹೇಳಬೇಕು ಹಾಗಾದರೆ ಆಗ ನಾನು ಈಗಿನ ನನ್ನ ಸಂಬಳಕ್ಕೂ ಆಮೇಲೆ ಬರುವ ಸಂಬಳಕ್ಕೂ ಇರುವ ಹೆಚ್ಚುವರಿಯನ್ನು ನನ್ನ ಸಾಲಕ್ಕೆ ಉತ್ತಾರ ಹಾಕುತ್ತೇನೆ ಕೆಲವು ವರ್ಷಗಳೊಳಗಾಗಿ ನನ್ನ ಬಟ್ಟಿ ಹಣದಿಂದ ಸಾಲ ತೀರುತ್ತದೆ ಈ ಉಪಕಾರವನ್ನು ತಾವು ನಡೆಸುವಿರಾಗಿ ನನಗೆ ಭರವಸೆ ಕೊಡಬೇಕು ನಿಮ್ಮ ಭರವಸೆಯ ಪತ್ರ ಇನ್ನು ಐದು ದಿವಸಗಳೊಳಗಾಗಿ ನನ್ನ ಕೈ ಸೇರದೆ ಹೋದರೆ ನಾನು ಆರನೆಯ ದಿನ ಈ ತಿರುವಮಲೈ ಬೆಟ್ಟದ ತುದಿಯಿಂದ ಕೆಳಕ್ಕೆ ಹಾರಿ ಪ್ರಾಣ ಮಾಡಿಕೊಳ್ಳುತ್ತೇನೆ ನನ್ನ ತುರ್ತು ಹಾಗಿದೆ ನನ್ನ ಪ್ರತಿಕ್ರಿಯೆ ನಾನು ಈ ಪತ್ರವನ್ನು ಓದಿ ನೋಡಿಕೊಂಡೆ ಶಾಸ್ತ್ರಿಗಳಿಗೆ ಕೂಡಲೇ ಜವಾಬು ಕಳಿಸಿದೆ ಆ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳಲಿ ನಾನು ಅದನ್ನು ತಡೆಯುವವನಲ್ಲ ಆತ್ಮಹತ್ಯೆಯ ಯೋಚನೆ ಇಟ್ಟುಕೊಂಡಿರುವ ಮನುಷ್ಯ ಶುದ್ಧ ಹೇಳಿ ಅವನಿಗೆ ಬದುಕಲು ಅಧಿಕಾರವಿಲ್ಲ ಆತನಿಗೆ ಕಳಿಸಬೇಕಾದ ಜವಾಬನ್ನು ನಾನೇ ಕಳಿಸುತ್ತೇನೆ ನೀವು ಪ್ರಯಾಸ ಪಡಬೇಕಾಗಿಲ್ಲ ನೀವು ಜ ದಯಾಳುಗಳೆಂದು ನಾನು ಬಲ್ಲೆ ಆದರೆ ನಿಮ್ಮ ದಯೆ ಇಷ್ಟು ದೂರ ಹೋಗುತ್ತಾ ಹೋಗುತ್ತದೆ ಅನಿಸಿರಲಿಲ್ಲ ಈಗ ಅದು ರುಜುವಾತಾದ ಮೇಲೆ ನನಗೆ ಧೈರ್ಯ ಬಂದಿದೆ ಆ ಇಪ್ಪತ್ತು ರೂಪಾಯಿಯನ್ನು ಈ ಪಕ್ಕೀರನ ಕಡೆಗೆ ಎಸೆಯೋಣವಾಗಲಿ ಇವನು ದಾರಿದ್ರ್ಯದಲ್ಲಿದ್ದಾನೆ ನಿಮ್ಮ ಹಣ ಸದ್ವಿನಯೋಗವಾಗುತ್ತದೆ ನಾನು ಮಿರ್ಜಾ ಸಾಹೇಬರಲ್ಲಿ ಹೋಗುವವನಲ್ಲ ಈ ವಿಷಯಕ್ಕೆ ಮಾತ್ರವಲ್ಲ ಯಾವ ಬೇಡಿಕೆಗಾಗಿಯೂ ಹೋಗಲಾರೆ ನನ್ನ ಈ ಪ್ರತ್ಯುತ್ತರವನ್ನು ವೆಂಕಟರಾಮ ಶಾಸ್ತ್ರಿಗಳವರು ನೋಡಿ ಅಯ್ಯ ನೀನು ಪರಿಹಾಸ ಮಾಡುತ್ತಿದ್ದಿ ಆ ಮನುಷ್ಯ ಪ್ರಾಣ ಏನು ಗತಿ ಆತನ ಹೆಂಡ ಹೆಂಡಿರು ಮಕ್ಕಳಿಗೆ ಸ್ವಾಮಿ ನಿಮಗೆ ಏಕೆ ಆ ಭ್ರಾಂತಿ ಆ ಮನುಷ್ಯ ಅಷ್ಟು ಸುಲಭವಾಗಿ ಸಾಯುವವನಲ್ಲ ಆ ಮನುಷ್ಯನನ್ನು ನಾನು ಬಲ್ಲೆ ಉಪಾಯವಾಗಿ ಯಾರಿಂದಲಾದರೂ ಕಾಸುಗಿಟ್ಟಿಸುವುದು ಸಾಧ್ಯವೆಂದು ತೋರಿದರೆ ಆತ ಸ್ವಲ್ಪ ಕೈ ನಡೆಸುತ್ತಾನೆ ಅದಕ್ಕೆ ಸಿಕ್ಕುವ ಬೇಪರು ಎಲ್ಲಿದ್ದಾರೆ ವೆಂಕಟರಾಮ ಶಾಸ್ತ್ರಿಗಳು ಏನು ನನ್ನನ್ನು ಬೇಪನನ್ನಾಗಿ ಮಾಡಿದೆಯಾ ಎಂದರು ಆಮೇಲೆ ನನ್ನನ್ನು ಕೇಳಿದರು ಮಿರ್ಜಾಗೂ ನಿನಗೂ ಜಗಳ ಬಂದಿದೆಯೇ ಇದು ಕಥಾಂತರಕ್ಕೆ ತೆಗೆದುಕೊಂಡು ಹೋಗುವ ವಿಷಯ ಅದು ಸದ್ಯಕ್ಕೆ ಅಪ್ರಕೃತ ವೆಂಕಟರಾಮ ಶಾಸ್ತ್ರಿಗಳ ಮನಸ್ಸೆಂತೆಂಬುದನ್ನು ತೋರಿಸುವುದಷ್ಟೇ ನನ್ನ ಉದ್ದೇಶ ಸುಧಾರಣೆ ವೆಂಕಟರಾಮ ಶಾಸ್ತ್ರಿಗಳು ಸಂಪ್ರದಾಯವರ್ತಿಗಳು ಹಾಗೆಯೇ ಸ್ವತಂತ್ರ ವಿಷ ವಿಚಾರಶೀಲರು ಎಂದರೆ ಪೂರ್ವ ಸಂಪ್ರದಾಯಕ್ಕೂ ಸದ್ಯದ ಸ್ವತಂತ್ರ ವರ್ತನೆಗೂ ಪರಸ್ಪರ ವಿರೋಧವಿಲ್ಲದಂತೆ ಸಮನ್ವಯ ಮಾಡುವ ಪ್ರವೃತ್ತಿಯುಳ್ಳವರು ಹಿಂದೂ ಸಮಾಜದ ಚರಿತ್ರೆಯಲ್ಲಿ ಸಮಯಾಚಾರವು ಆಗಿಂದಾಗ್ಗೆ ಬದಲಾಯಿಸಿಕೊಂಡು ಬಂದಿದೆ ಮನು ಮಹರ್ಷಿಗಳ ಕಾಲದಲ್ಲಿದ್ದಂತೆ ಅದೇ ತದ್ವತ್ತಾಗಿ ಸಮಾಜ ಉಳಿದುಕೊಂಡಿಲ್ಲ ಕಾಲ ದೇಶ ವರ್ತಮಾನಗಳನ್ನನುಸರಿಸಿ ಸಮಾಜ ಅಶಿಷ್ಟು ತಿದ್ದಿಕೊಂಡಿದೆ ಬದಲಾಯಿಸಿದೆ ಪರಿಷ್ಕರಣೆ ಆಗಾಗ ನಡೆದಿದೆ ಹೀಗೆ ಮೂಲತತ್ವಕ್ಕೆ ವಿರೋಧವಿಲ್ಲದಂತೆ ಆಗಿಂದಾಗೆ ಸುಧಾರಣೆ ಮಾಡಿಕೊಳ್ಳುವುದೇ ನಮ್ಮ ಜನ ಸಮಾಜಕ್ಕೆ ಸಂರಕ್ಷಣೆಯ ದಾರಿ ಹೀಗೆಂದು ಅವರು ಪದೇ ಪದೇ ಹೇಳುತ್ತಿದ್ದರು ಸುಧಾರಣೆ ಕೆಟ್ಟದ್ದಲ್ಲ ಆದರೆ ಅವಶ್ಯವಾದ ಸುಧಾರಣೆ ಯಾವುದು ಅನಾವಾಶ್ ಯಾವುದು ಯಾವ ಸುಧಾರಣೆ ಸಮಾಜ ಜೀವನದ ಮೂಲತತ್ವಕ್ಕೆ ಸಾಧಕವಾದದ್ದು ಯಾವುದು ಪ್ರತಿಕೂಲವಾದದ್ದು ಹೀಗೆ ವಿಚಾರ ಮಾಡಿ ವಿವೇಕದಿಂದ ಸಿದ್ಧವಾದ ಸುಧಾರಣೆ ಕ್ಷೇಮಕರವಾದದ್ದು ಇಂತಹ ಸುಧಾರಣೆಯನ್ನು ನಮ್ಮ ಶಾಸ್ತ್ರಕಾರರು ಅಂಗೀಕರಿಸಿಕೊಂಡು ಬಂದಿದ್ದಾರೆ ಯಾಜ್ಞವಲ್ಕ್ಯ ರಾಶರ ಗೌತಮ ಮೊದಲಾದವರ ಸ್ಮೃತಿ ನಿಬಂಧಗಳಲ್ಲಿ ಇದು ಕಾಣಬರುತ್ತದೆ ಹೀಗೆಂಬ ತತ್ವವನ್ನು ವೆಂಕಟರಾಮ ಶಾಸ್ತ್ರಿಗಳು ಅವರ ಹಿಂದೂ ವಿವಹಾರ ಪರಿಷ್ಕರಣಾ ಸಮಿತಿಯ ವರದಿಯಲ್ಲಿ ಸೋಪಪತ್ವಿಕವಾಗಿ ಸ್ಪಷ್ಟಪಡಿಸಿದ್ದಾರೆ ವೆಂಕಟರಾಮ ಶಾಸ್ತ್ರಿಗಳು ಮನಸಾರ ವೇದಶಾಸ್ತ್ರಗಳಲ್ಲಿ ಶ್ರದ್ಧೆ ಇಟ್ಟಿದ್ದವರು ಕಡೆ ದಿನಗಳಲ್ಲಿ ಅವರ ಮನಸ್ಸು ಕ್ರಿಶ್ಚಿಯನ್ ಮಿಷನರಿಗಳು ನಡೆಸುವ ಪರಿ ಮತ ಪರಿವರ್ತನೆಯ ಚಟುವಟಿಕೆಗಳ ಕಾರಣದಿಂದ ಕೊಂಚ ತಲ್ಲಣಗೊಂಡಿತ್ತು ಒಬ್ಬನೊಬ್ಬ ಯುವಕನು ತಾನು ಅಮೆರಿಕಕ್ಕೆ ಹೋಗುವ ದಿನ ಶಾಸ್ತ್ರಿಗಳವರಲ್ಲಿ ಹೋಗಿ ನಮಸ್ಕರಿಸಿ ಆಶೀರ್ವಾದ ಬೇಡಿದಾಗ ಶಾಸ್ತ್ರಿಗಳು ಹೇಳಿದರು ಮಗು ನೀನು ಏನಾದರೂ ಮಾಡು ಎಲ್ಲಿಗಾದರೂ ಹೋಗಿ ಬಾ ಆದರೆ ಹಿಂದೂ ಆಗಿಯೇ ಬಾ ಇಷ್ಟೇ ನನ್ನ ಬೇಡಿಕೆ ಹಿಂದೂ ಧರ್ಮ ಬಹಳ ದೊಡ್ಡದು ಅದನ್ನು ತೊರೆದುಕೊಳ್ಳಬೇಡ ಹೀಗೆ ಅಂಗಲಾಚಿದರು ಅವರ ಕಣ್ಣು ಒದ್ದೆಯಾಗಿತ್ತು ಆತ್ಮಗೌರವ ವೆಂಕಟರಾಮ ಶಾಸ್ತ್ರಿಗಳು ಶಿವಸ್ವಾಮಿ ಅಯ್ಯರವರಂತೆ ಅಡ್ವೊಕೇಟ್ ಜನರಲ್ ಆಗಿದ್ದರು ಆಮೇಲೆ ಮದರಾಸಿನ ಸರ್ಕಾರದ ಮಂತ್ರಿ ಸಂಪುಟದಲ್ಲಿ ಸಿಪಿ ರಾಮಸ್ವಾಮಿ ಅಯ್ಯರವರ ನಿವೃತ್ತಿಯ ಕಾರಣದಿಂದ ಲಾ ಮಂತ್ರಿಯ ಸ್ಥಾನ ಆ ಸ್ಥಾನಕ್ಕೆ ವೆಂಕಟರಾಮ ಶಾಸ್ತ್ರಿಗಳವರನ್ನು ನಿಯಮಿಸಲಾಯಿತು ಆಗ ಒಂದು ಸಂಗತಿ ನಡೆಯಿತು ಸರ್ಕಾರದ ನಾನಾ ಇಲಾಖೆಗಳ ದಫ್ತರಗಳನ್ನು ಹಂಚಿಕೆ ಮಾಡುವಾಗ ಅದುವರೆಗೆ ಲಾ ಮಂತ್ರಿಯ ವಶದಲ್ಲಿ ಪೊಲೀಸ್ ಪ್ತರವನ್ನು ವೆಂಕಟರಾಮಶಾಸ್ತ್ರಿಗಳವರಿಗೆ ಒಪ್ಪಿಸದೆ ಒಬ್ಬ ಯುರೋಪಿಯನ್ ಕೌನ್ಸಿಲರಿಗೆ ಅದನ್ನು ಕೊಡತಕ್ಕದ್ದೆಂದು ಆಗಿನ ಗವರ್ನರ್ ನಿಶ್ಚಯಿಸಿದ ವೆಂಕಟರಾಮ ಶಾಸ್ತ್ರಿಗಳು ಇದು ಅಪನಂಬಿಕೆಯ ಸೂಚನೆ ಎಂದು ಭಾವಿಸಿದ ಕೂಡಲೇ ಅಲ್ಲಿಯೇ ರಾಜೀನಾಮೆ ಕೊಟ್ಟರು ಒಬ್ಬ ಭಾರತೀಯನ ಕೈಗೆ ಪೊಲೀಸ್ ಇಲಾಖೆಯ ಫ್ತರವನ್ನು ಕೊಡುವುದು ಅಪಾಯಕರವೆಂದು ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿ ಅಭಿಪ್ರಾಯಪಟ್ಟಿದ್ದಾನೆ ಈ ಅಭಿಪ್ರಾಯದ ಅರ್ಥವನ್ನು ಸಹಿಸಿಕೊಳ್ಳುವುದು ಆತ್ಮ ಗೌರವವುಳ್ಳ ಭಾರತೀಯನಿಗೆ ಅಸಾಧ್ಯ ಇದು ಶಾಸ್ತ್ರಿಗಳ ಕಾರಣ ಎಷ್ಟೋ ಮಂದಿ ಇದಕ್ಕಾಗಿ ಶಾಸ್ತ್ರಿಗಳನ್ನು ಆಕ್ಷೇಪಿಸಿದರು ಅವರು ದುಡುಕಬಾರದಾಗಿತ್ತು ಭಾರಿ ಹುದ್ದೆಯನ್ನು ಆತರದಲ್ಲಿ ತ್ಯಾಗ ಮಾಡಿದರು ಈ ರೀತಿಯಲ್ಲಿ ನೂರಾರು ಮಂದಿಯಿಂದ ಮಾತು ಕೇಳಿ ಶಾಸ್ತ್ರಿಗಳು ನಗುತ್ತಿದ್ದರು ನಾನು ಸಂಬಳಕ್ಕಾಗಿ ಆ ಚಾಕರಿ ಹಿಡಿಯಬಾ ಆ ಚಾಕರಿಯಲ್ಲಿದ್ದರೆ ಸ್ವಜನಕ್ಕೂ ಸ್ವದೇಶಕ್ಕೂ ಏನಾದರೂ ಒಂದಿಷ್ಟು ಒಳ್ಳೆಯದು ಮಾಡುವ ಅವಕಾಶ ಬಂದೀತೆ ಎಂದು ನಿರೀಕ್ಷಿಸಿ ನಾನು ಆ ಹುದ್ದೆಗೆ ಒಪ್ಪಿಕೊಂಡದ್ದು ದೇಶ ಕಾರ್ಯಕ್ಕೆ ಉಪಯೋಗವಾಗುವ ಅವಕಾಶ ನನಗಿಲ್ಲದಿದ್ದರೆ ನನಗೆ ಆ ಕೆಲಸ ಏತಕ್ಕೆ ಸಂಬಳಕ್ಕಾಗಿ ಸಂಬಳಕ್ಕಾಗಿಯೇ ಛೇ ಎಂದರು ಶಾಸಕರು ವೆಂಕಟರಾಮ ಶಾಸಕರಿಗೆ ಹೈಕೋರ್ಟಿನ ಪದವಿಯೇನು ದುರ್ ದುರ್ಲಭವಾಗಿರಲಿಲ್ಲ ನಾಲ್ಕೈದು ಸಾರಿ ಹೈಕೋರ್ಟ್ ಜಡ್ಜಿಯ ಕೆಲಸವನ್ನು ಸರಕಾರಿ ಅವರಿಗೆ ನೀಡಿದ್ದು ನನಗೆ ಗೊತ್ತಿದೆ ಅವರು ಅದನ್ನು ಬೇಡವೆಂದದ್ದಕ್ಕಾಗಿ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇತರ ಬಳಗವು ತಕರಾರು ಮಾಡಿದ್ದು ನನಗೆ ತಿಳಿದಿದೆ ಅವರು ಒಂದು ಸಾರಿ ಒಬ್ಬಾಕಿಯನ್ನು ಕೇಳಿದರು ನಿನಗೆ ಬೆಳ್ಳಿಯ ಕೋಲು ಚಿನ್ನದ ಕೋಲು ಹಿಡಿದ ಆಳು ತಾರಿನ ಮುಂಭಾಗದಲ್ಲಿ ಕುಳಿತು ನೀನು ನಿನ್ನ ಮಕ್ಕಳು ಸವಾರಿ ಮಾಡುವುದು ಬೇಕೆ ಅಥವಾ ಬೆಳ್ಳಿಯ ಕೋಲು ಚಿನ್ನದ ಕೋಲು ಇಲ್ಲದೆ ದವಾಳಿ ಧರಿಸಿದ ಆಳಿಲ್ಲದೆ ನಿನ್ನ ಮಕ್ಕಳಿಗೆ ನಿನ್ನ ಅಕ್ಕ ತಂಗಿಯರ ಮಕ್ಕಳಿಗೆ ವಿದ್ಯೆ ಮುಂಜಿ ಮದುವೆ ಇದೆಲ್ಲ ಆಗುವುದು ಮುಖ್ಯವೇ ವೆಂಕಟರಾಮ ಶಾಸ್ತ್ರಿಗಳು ಮದರಾಸಿನ ಸಂಸ್ಕೃತ ಕಾಲೇಜಿನ ಕಾರ್ಯ ಕಾರ್ಯಸಮಿತಿಗೂ ಕುಪ್ಪುಸ್ವಾಮಿ ಶಾಸ್ತ್ರಿ ಸಂಶೋಧನಾ ಸಂಸ್ಥೆಯ ಕಾರ್ಯಕಾರಿ ಸಮಿತಿಗೂ ಅಧ್ಯಕ್ಷರಾಗಿದ್ದರು ಹಾಗೆಯೇ ಹತ್ತಾರು ವಿದ್ಯಾಸಂಸ್ಥೆಗಳಿಗೂ ಸಾರ್ವಜನಿಕ ಸಂಸ್ಥೆಗಳಿಗೂ ನಾಯಕರಾಗಿದ್ದರು ಲಿಬರಲ್ ಪಕ್ಷದ ಅಧಿವೇಶನಕ್ಕೆ ಅಧ್ಯಕ್ಷರಾಗಿದ್ದರು ಅವರು ನಿವೃತ್ತಿಯಿಂದಲೂ ಅಧಿಕಾರ ಸ್ಥಾನದಿಂದಲೂ ಮಾನ್ಯರಾಗಿದ್ದಂತೆ ತಮ್ಮ ಸ್ನೇಹದಿಂದಲೂ ಸೌಜನ್ಯದಿಂದಲೂ ಜನಾನುರಾಗದಿಂದಲೂ ಪ್ರಿಯರಾಗಿದ್ದರು ಒಟ್ಟಿನ ಮೇಲೆ ಪ್ರೀತಿಯನ್ನು ಉಕ್ಕಿಸುವ ಸ್ವಭಾವ ಅವರದು